ಮುಂದೆ ವ್ಯಂಜನ ಪದಾರ್ಥಗಳು ಕಟು ದ್ರವ್ಯಗಳು ಸಾಸಿವೆ ಇಂಗು ಕರ್ಪೂರ ಅಲ್ಲಿ ಅಭಿಮಾನಿ ದೇವತೆಗಳು ಅಂತರ್ಯಾಮಿ ಭಗವದ್ ರೂಪಗಳ ವಿಚಾರ ತಿಳಿಸ್ತಾರೆ ಸ್ಮರಿಸುವಾಚಸ್ಪತಿಯ ಸೋಪಸ್ಕರದೊಳಗೆ ಪ್ರದ್ಯುಮ್ನಿಪನು ನಿರಯಪತಿಯಮಧರ್ಮ ಕಟುದ್ರವ್ಯದೊಳಗೆ ಅನಿರುದ್ಧ ಸರಸಪ ಶ್ರೀರಾಮ ಠೇಲದಿ ಸ್ಮರದ ಶ್ರೀ ಪುರುಷೋತ್ತಮನ ಕರ್ಪೂರದಿ ಚಿಂತಿಸು ಪೂಜಿಸುತ್ತಲೇರು ಪರಮಭಕೃತಿಯಲ್ಲಿ ಸೋಪಸ್ಕರ ಅಂದರೆ ವ್ಯಂಜನ ಪದಾರ್ಥಗಳು ಚಟ್ನಿ ಮೊದಲಾದವುಗಳಲ್ಲಿ ಬೃಹಸ್ಪತಿಯನ್ನು ಸ್ಮರಣೆ ಮಾಡು ವಚಸ್ಪತಿ ಅಂದರೆ ಬೃಹಸ್ಪತಿ ಅವನಲ್ಲಿ ಪ್ರದ್ಯುಮ್ನಿಪ್ಪನು ಪ್ರದ್ಯುಮ್ನ ರೂಪಿ ಭಗವಂತನ ಚಿಂತನೆ ಘಟುದ್ರವ್ಯ ಅಂದರೆ ಖಾರ ಪದಾರ್ಥದೊಳಗೆ ನೆರಯಪತಿ ನರಕಾಧಿಪತಿ ಯಮಧರ್ಮ ಅವನಲ್ಲಿ ಅನಿರುದ್ಧ ಸರಷಪ್ಪ ಅಂದರೆ ಸಾಸುವೆ ಶ್ರೀರಾಮಠ ಅಂದರೆ ಇಂಗು ಏಳ ಅಂದರೆ ಏಲಕ್ಕಿ ಕರ್ಪೂರಗಳಲ್ಲಿ ಸ್ಮರ ಅಂದರೆ ಮನ್ಮಥನನ್ನು ಅವನಲ್ಲಿ ಪುರುಷೋತ್ತಮನನ್ನು ಚಿಂತಿಸಿ ಪರಮಭಕ್ತಿಯಿಂದ ಪೂಜೆ ಮಾಡು ಉಪಸ್ಕರಸ್ಥೋ ವಾಗೀಶಃ ಪ್ರದ್ಯುನಸ್ತತ್ರ ಕಟು ದ್ರವ್ಯ ಪತಿರ್ಧರ್ಮ ಅನಿರುದ್ಧಸ್ತು ತತ್ರಗ ರಾಮಟೇಲ ಸರ್ಷಪ ಶ್ರೀಖಂಡ ಕರ್ಪೂರಗಸ್ಮರ ದೇವತಾ ತತ್ರ ಭಗವಾನ್ ಸಾಕ್ಷಾತ್ ಶ್ರೀಪುರುಷೋತ್ತ ಮುಂದಿನ ಪದ್ಯದಲ್ಲಿ ಲೇಹ್ಯ ಪದಾರ್ಥ ಹಾಲು ತುಪ್ಪ ಎಣ್ಣೆಗಳಲ್ಲಿ ಪಕ್ವವಾದುಗಳ ಅಭಿಮಾನಿಗಳು ಯಾರು ಅಂತ ನಾಲಿಗೆಯಿಂದಲೇ ಸ್ವೀಕರಿಪ ರಸಪಾಲು ಮೊದಲಾದದರೊಳಗೆ ಘೃತ ತೈಲ ಪಕ್ವ ಪದಾರ್ಥದೊಳಗೆ ಆ ಚಂದ್ರನಂದನನ ಪಾಲಿಸುವುದು ಅದೋಕ್ಷ ಜನ ಚಿಂತಿಸು ಸ್ಥೂಲ ಕೂಷ್ಮಾಂಡ ತಿಲಮಾಷಜ ಈ ಲಲಿತ ಭಕ್ಷ್ಯದಲ್ಲಿ ದಕ್ಷನು ಲಕ್ಷ್ಮೀ ನರಸಿಂಹ ನಾಲಿಗೆಯಿಂದ ನೆಕ್ಕುವಂತಹ ಹಾಲು ಮೊದಲಾದಲ್ಲಿ ತುಪ್ಪ ಎಣ್ಣೆಗಳಲ್ಲಿ ಪಕ್ವವಾಗಿರ್ತಕ್ಕಂಥ ಪದಾರ್ಥಗಳೊಳಗೆ ಚಂದ್ರಪುತ್ರನಾಗಿರ್ತಕ್ಕಂಥ ಬುಧನನ್ನು ಅಂತರ್ಯಾಮಿಯಾಗಿ ಅದೋಕ್ಷಜನನ ಚಿಂತಿಸಬೇಕು ಕುಂಬಳಕಾಯಿ ಎಳ್ಳು ಉದ್ದು ಇವುಗಳಿಂದ ಮಾಡಿರ್ತಕ್ಕಂಥ ಪಕ್ಷಗಳಲ್ಲಿ ಅಭಿಮಾನಿ ದಕ್ಷಪ್ರಜಾಪತಿ ಮತ್ತೆ ಅವನ ಅಂತರ್ಯಾಮಿಯಾಗಿ ಲಕ್ಷ್ಮೀ ನರಸಿಂಹನನ್ನು ಚಿಂತನೆ ಮಾಡಬೇಕು ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ತಿಲ ಅಂದರೆ ಎಳ್ಳು ಮಾಷ ಅಂದರೆ ಉದ್ದು ಲೇಹ್ಯ ಮಂಡಕ ತೈಲೇಯ್ಯ ಪಕ್ವ ಪಶ್ಚೇಂದ್ರನಂದನಃ ಅಧೋಕ್ಷಜ ತತ್ರ ತಿಲ ಕೂಷ್ಮಾಂಡ ಮಾಷಕೈ ನಿರ್ಮಿತೇತು ಪತಿರ್ ದಕ್ಷೋ ನಾರಸಿಂಹಸ್ಥು ತತ್ರಗ ಅಂತ ಪಂಚರಾತ್ನದಲ್ಲಿ ಹೇಳ್ತಾರೆ ಉದ್ದಿನ ಭಕ್ಷ್ಯ ಉಪ್ಪು ಹಣ್ಣಿನ ರಸ ವೀಳೆಯದಲೇ ಇದಕ್ಕೆ ಅಭಿಮಾನಿಗಳು ಯಾರು ಅಂತ ತಿಳಿಸ್ತಾರೆ ಮನುವು ಮಾಷಸುಭಕ್ಷದಳು ಚಿಂತನೆಯ ಮಾಡ ಅಚ್ಚುತ ನಿರಋತಿ ಮನೆಯೆನಿ ಮರೆಯದಲೆ ಶ್ರೀ ಜನಾರ್ಧನನ ನೆನೆಗುತ್ತಿರು ಫಲ ರಸಗಳೊಳಗೆ ಪ್ರಾಣನ ಉಪೇಂದ್ರನ ವೀಳೆಯದೆಳೆಯೋಳು ಜುನದಿ ಹರಿರೂಪವನೇ ಕೊಂಡಾಡುತ್ತಲೇ ಸುಖಿಸುತ್ತಿರು ಉದ್ದಿನ ಭಕ್ಷ್ಯಗಳಲ್ಲಿ ಸ್ವಯಂಭೂಮನು ಅಭಿಮಾನಿ ಅಲ್ಲಿ ಸ್ವಯಂಬೂ ಮನು ಅಂತರ್ಗತ ಅಚ್ಚುತ ಲವಣ ಅಂದರೆ ಉಪ್ಪು ಅಲ್ಲಿ ನಿರಋತಿ ದೇವ ಅಲ್ಲಿ ಮರೆಯದೆ ಜನಾರ್ದನ ರೂಪಿ ಪರಮಾತ್ಮನನ್ನು ಚಿಂತಿಸು ಫಲರಸಗಳಲ್ಲಿ ರಸಾಯನ ಅಲ್ಲಿ ಅಹಂಕಾರಿಕ ಪ್ರಾಣನನ್ನು ಅವನಲ್ಲಿ ಉಪೇಂದ್ರನನ್ನು ಸ್ಮರಣೆ ಮಾಡಬೇಕು ವೀಳ್ಯದಲ್ಲಿ ಒಳಗೆ ಜು ದೇವಲೋಕದ ಗಂಗಾ ನದಿಯನ್ನು ಮತ್ತೆ ಭಗವಂತ ಹರಿ ರೂಪವನಲ್ಲಿ ಕೊಂಡಾಡಬೇಕು ಮನುರಾಜ್ಯೋ ಮಾಷಭಕ್ಷ ಪತಿಚಿತ್ಯ ಅಚ್ಯುತಃ ಪ್ರಭು ಲವಣಸ್ಥೋ ನಿವೃತ್ತಿವತು ಜನಾರ್ಧನ ಫಲತದ್ರಸಯೋ ಪ್ರಾಣ ಉಪೇಂದ್ರಸ್ತತ್ರ ಗಂಗಾ ತಾಂಬೂಲಗಾಂ ವಿದ್ದಿ ಶ್ರೀಹರಿಶ್ ತೋದಕಕ್ಕೆ ಅಭಿಮಾನಿ ಬುಧ ಜಲಾಭಿಮಾನಿ ಪುಷ್ಕರನು ನೈವೇದ್ಯಶುದ್ಧಕಾರಕ ಅಂತ ತಿಳಿಸ್ತಾರೆ ವೇದವಿನುತೆಗೆ ಬುಧನು ಸುಸ್ವೋದಕ ಉದಕಕ್ಕೆ ಅಧಿ ಪನೆನಿಸಿ ಕೊಂಬನು ಶ್ರೀಧ ಕೃಷ್ಣನ ತಿಳಿದು ಪೂಜಿಸುತ್ತಿರು ನಿರಂತರ ರೀ ಸಾಧು ಕರ್ಮಪ್ಪ ಪುಷ್ಕರನು ಸುನಿವೇದಿತ ಪದಾರ್ಥಗಳ ಶುದ್ಧಿಯ ಗೈದು ಗೈಸುತ ಹಂಸನಾಮಕಗೆ ಅರ್ಪಿಸುತ್ತ ಲಿಪ ಭಗವಂತನಿಗೆ ಬುಧನು ಸ್ವಾದೋದಕಕ್ಕೆ ಅಭಿಮಾನಿ ಅಂತ ಕರೆಸ್ಕೊತಾನೆ ಅವನಲ್ಲಿ ಶ್ರೀಧ ಸಂಪತ್ಕರನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನನ್ನು ತಿಳಿದು ನಿರಂತರ ಪೂಜೆ ಮಾಡಬೇಕು ಸತ್ಕರ್ಮಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಕರ್ಮಾಭಿಮಾನಿ ದೇವತೆ ಪುಷ್ಕರ ಭಗವಂತನಿಗೆ ನೈವೇದ್ಯವಾಗಿ ಅರ್ಪಿಸುವ ಪದಾರ್ಥಗಳನ್ನು ಶುದ್ಧಿ ಮಾಡಿ ಮಾಡಸ್ತ ಆ ಕರ್ಮವನ್ನು ಹಂಸನಾಮಕ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡ್ತಾನೆ ಬುಧ ಸ್ವದೋದಕ ಪತಿ ಶ್ರೀಕೃಷ್ಣಸ್ತತ್ರದೇವತ ಪುಷ್ಕರ ಪಾಕಶುದ್ಧೀಶೋ ಹಂಸ ವೇದ ವಿನೂತ ಅಂದರೆ ವೇದಗಳಿಂದ ವಿಶೇಷವಾಗಿ ಸ್ತುತ್ಯನಾಥ ಪರಮಾತ್ಮ ಸರ್ವೇ ವೇದ ಯತ್ ಪದ ಅಂತ ಕಠೋಪನಿಷತ್ ಹೇಳ್ದಂಗೆ ವೇದೈಶ್ಚ ಸರ್ವೈರಹಮೇವ ವೈದ್ಯ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಹೀಗೆ ಪದಾರ್ಥಗಳ ಭಗವದ್ರೂಪಗಳು ಅಭಿಮಾನಿ ದೇವತಾ ಭಗವದ್ರೂಪಗಳ ಭಗವದ್ ರೂಪಗಳ ಚಿಂತನೆಯಲ್ಲೆಲ್ಲ ಇದುವರೆಗೆ ತಿಳಿಸ್ಕೊಟ್ರು ಮುಂದೆ ವಲೆ, ಗೋಮಯ ಮಂಡಲ ಅಲ್ಲಿರುವಂತಹ ದೇವತೆಗಳ ಚಿಂತನೆಯನ್ನು ತಿಳಿಸ್ತಾರೆ